ಶ್ರೀ ಗುರುಬ್ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ಆತ್ಮಬೋಧ ಅದರಲ್ಲಿ ಅರುವತ್ತ ಒಂದನೇ ಇವತ್ತು ನೋಡೋಣ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌನಸ್ಮೃತಿಪುರತ್ಪಾದ ಶಂಕರ ಲೋಕಶಂಕರ ಶ್ರೀಮಜ್ಜಗುರು ಶಂಕರ ಭಗವತ್ಪಾದರ ಪದಕಮಲಗಳಲ್ಲಿ ಶರಣಾಗುತ್ತ ಅವಧೂತರು ಬ್ರಹ್ಮೀಭೂತರು ಬ್ರಹ್ಮನಿಷ್ಠರೂ ಆಗಿದ್ದ ಶ್ರೀ ಶ್ರೀ ಸಚ್ಚನಾನಂದ ಸರಸ್ವತಿ ಸ್ವಾಮೀಜಿಯವರ ಪದದಗಳಲ್ಲಿ ವಂದಿಸುತ್ತ ಸದ್ಗುರುಗಳು ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ವಜ್ರ ವೇದಾಂತಗಳು ಎನಿಸಿದ ಡಾಕ್ಟರ್ ಕೆ ಜಿ ಸುಬ್ರಹ್ಯ ಶರ್ಮ ಅವರ ಪದದಗಳಲ್ಲಿ ಶರಣಾಗುತ್ತ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧದಲ್ಲಿ ಅರುವತ್ತ ಒಂದನೇ ಶ್ಲೋಕ ಭಾಸ್ಯೈರ್ಯ ಭಾಸ್ಯತೆ ಯೇನವಿದ್ ಭಾತಿ ತದ್ಬ್ರಹೇತ್ಯವಧಾರ ಸ್ವರೂಪಲಕ್ಷಣವನ್ನು ಹೇಳ್ತಾ ಇದ್ದಾರೆ ಈಗ ಯತ್ ಭಾಷಾ ಭಾಷ್ಯತೆ ಅರ್ಕಾದಿ ಯಾವುದರ ಬೆಳಕಿನಿಂದ ಸೂರ್ಯನೇ ಮುಂತಾದದ್ದು ಬೆಳಗಲ್ಪಡುವುದು ಭಾಷ್ಯೈರ್ಯತ್ತು ಹಾಗೆ ಬೆಳಗಲ್ಪಡುವ ಸೂರ್ಯಾದಿಗಳಿಂದ ಯಾವುದು ಬೆಳಗುವುದಿಲ್ಲವೋ ಬೆಳಗಲ್ಪಡುವುದಿಲ್ಲವೋ ಏನ ಭಾತಿ ಯಾವುದರಿಂದ ಇದೆಲ್ಲವೂ ಬೆಳಗುತ್ತಿರುವುದೋ ತದ್ಬ್ರಹ್ಮೇ ತ್ಯವಧಾರ ಏತ್ ಬ್ರಹ್ಮವೆಂದು ನಿಶ್ಚಯಿಸಬೇಕು ಅಂತೇಳಿ ಹೇಳ್ತಾರೆ ಅಂದರೆ ನದ್ಭಾ ತೆ ಸೂರ್ಯೋ ನಶಾಂಕೋ ನಾವಕೇಮ ಭಾಂತಿ ಕುತೂಯ ತಮೇವ ಭಂತಮನು ಭಾತಿ ತಾಸಾ ಸರ್ವೀದ ವಿಭಾತಿ ಅಂತೇಳಿ ಉಪನಿಷತ್ವಾಕ್ಯಗಳು ಕೂಡ ಬರ್ತವೆ ಭಗವದ್ಗೀತೆಯಲ್ಲಿ ಬರ್ತದೆ ಹಾಗೆ ಇವು ಯಾವಗಳು ಅಲ್ಲಿ ಬೆಳಗುವುದಿಲ್ಲ ಇಲ್ಲಿ ಆತ್ಮ ಆತ್ಮಜ್ಯೋತಿ ಬ್ರಹ್ಮಜ್ಯೋತಿ ಯಾವುದಿದೆ ಪರಂಜೋತಿ ಆ ಬೆಳಕಿನೆದುರು ಬೇರೆ ಯಾವ ಲೌಕಿಕವಾದಂಥ ಬೆಳಕುಗಳು ಅಗ್ನಿ ಯಾವ ಸೂರ್ಯ ಚಂದ್ರ ನಕ್ಷತ್ರ ಯಾವುದು ಕೂಡ ವಿದ್ಯುತ್ತು ಮಿಂಚು ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಒಂದು ತಮೇವ ಭಾಂತಂ ಅನುಭಾತಿ ಸರ್ವಂ ತಾಷಾ ಸರ್ವಂಧಂ ವಿಭಾತಿ ಆ ಬೆಳಗುತ್ತಾ ಇರುವಂಥ ಆತ್ಮಜ್ಯೋತಿ ಬ್ರಹ್ಮಜ್ಯೋತಿ ಪರಂಜ್ಯೋತಿಯಿಂದಲೇ ಅದರ ಆ ಬೆಳಗುವ ಶಕ್ತಿಯಿಂದಲೇ ಬಾಕಿಲ್ಲ ಕೂಡ ಬೆಳಗ್ತಾಯಿದೆ ಆದರೆ ಯಾವುದರ ಬೆಳಕಿನಿಂದ ಯದ್ಭಾಸ ಭಾಸ್ಥ್ಯತೆ ಅರ್ಕ ಆದಿ ಯಾವುದರ ಬೆಳಕಿನಿಂದ ಸೂರ್ಯನೇ ಮುಂತಾದದ್ದು ಬೆಳಗ ಹಾಗೆ ಬೆಳಗಲ್ಪಡ್ತಕ್ಕಂತಹ ಸೂರ್ಯ ಯಾವುದು ಬೆಳಗುವುದಿಲ್ಲ ಬೆಳಗಲ್ಪಡುವುದಿಲ್ಲ ಆತ್ಮಜ್ಯೋತಿ ಬೆಳಗುವುದಿಲ್ಲ ಇದರಿಂದ ಅದರಿಂದಲೇ ಇದೆಲ್ಲ ಬೆಳಗ್ತದೆ ಇದೆಲ್ಲ ಇದರಿಂದ ಅದು ಬೆಳಗುವುದಲ್ಲ ಹೀಗೆ ಯಾವುದರಿಂದ ಎಲ್ಲವೂ ಕೂಡ ಬೆಳಗುತ್ತಾ ಇದೆಯೋ ಅದೇ ಬ್ರಹ್ಮ ಅಂತ ಹೇಳಿ ನಿಶ್ಚಯಿಸಬೇಕು ಎಲ್ಲಕ್ಕೂ ಮೂಲ ಬೆಳಕು ಯಾವುದೋ ಅದು ಬ್ರಹ್ಮ ಅಂತೇಳಿ ನಿಶ್ಚಯಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸಚ್ಚಿದಾನಂದಿ ಸ್ವಾಮೀಜಿಯವರು ಶಂಕರಾಚಾರ್ಯ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತಾರೆ ಹೀಗೆ ಯದ್ಭಾಸ ಭಾಸ್ತೆಯರ್ಕಾದಿ ಭಾಸ್ ಯತ್ತು ನ ಭಾಸ್ಯತೆ ಏನು ಸರ್ವಿದ ಭಾತಿ ತದ್ ಬ್ರಹ್ಮೆ ಯಾವುದರ ಪ್ರಕಾಶದಿಂದ ಸೂರ್ಯ ಚಂದ್ರಾದಿಗಳು ಪ್ರಕಾಶಿಸಲ್ಪಡ್ತವೋ ಪ್ರಕಾಶಿತವಾದ ಅವುಗಳಿಂದ ಸೂರ್ಯ ಆದಿಗಳಿಂದ ಯಾವುದು ಪ್ರಕಾಶಿಸಲ್ಪಡುವುದಿಲ್ಲವೋ ಯಾವುದರಿಂದ ಇದೆಲ್ಲವೂ ಅಂದರೆ ಜಗತ್ತು ಪ್ರಕಾಶಿಸುವುದೋ ಅದು ಬ್ರಹ್ಮ ಅಂತೇಳಿ ತಿಳಿಯಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಯಾರ ಪ್ರಕಾಶದಿಂದ ಸೂರ್ಯಚಂದ್ರರು ಬೆಳಗುತ್ತಾ ಇದ್ದಾರೋ ಆದರೆ ಸೂರ್ಯಚಂದ್ರ ಪ್ರಕಾಶವು ಯಾವುದನ್ನು ಬೆಳಗಿಸಲಾರದು ಅದನ್ನೇ ಬ್ರಹ್ಮ ಅಂತೇಳಿ ತಿಳಿಯು ನನ್ನ ಸುತ್ತಲೂ ಇರುವ ಸ್ಥಿತಿಗತಿಗಳನ್ನು ನನಗಾಗಿ ಪ್ರಕಾಶಿಸುವುದು ನನ್ನ ಚೇತನ ಹೌದಾ ನನ್ನಲ್ಲಿ ಒಂದು ಆತ್ಮಶಕ್ತಿ ಇರುವ ಕಾರಣ ಅದು ನನಗಾಗಿ ಬಾಕಿ ಎಲ್ಲ ಸುತ್ತಮುತ್ತಲು ಇರತಕ್ಕಂಥದ್ದನ್ನು ಅದೇ ನನ್ನಲ್ಲಿ ಚೈತನ್ಯವಿದ್ದರೆ ಇಲ್ಲದೆ ಜಡವಾಗಿದ್ದರೆ ಮೃತ ಶರೀರ ಅಂತೇಳಿದರೆ ಅದಕ್ಕೆ ಏನಾದರೂ ಕಾಣಿಸ್ತದೆ ಸುತ್ತಮುತ್ತಲು ಏನಿಲ್ಲ ಹಾಗಾದರೆ ಸುತ್ತಮುತ್ತಲು ಕಾಣಲಿಕ್ಕೆ ಕಾರಣ ಯಾವುದು ನಮ್ಮೊಳಗಿರುವ ಚೇತನ ಅದಿದ್ದರೆ ಹೊರಗಡೆ ಎಲ್ಲ ಕಾಣಿಸ್ತದೆ ನಮಗೆ ಈ ಜೀವತ್ವ ಭಾವನೆಯಿಂದ ಬದ್ಧವಾಗದೇ ಇರತಕ್ಕಂತಹ ಆ ಪೂರ್ಣ ಪ್ರಕಾಶ ಸ್ವರೂಪವೇ ಶುದ್ಧವಾದಂಥ ಆತ್ಮತತ್ವ ಸೃಷ್ಟಿಯಲ್ಲಿ ಸೂರ್ಯನ ಪ್ರಕಾಶಿಸ್ತಾ ಇದ್ದರೂ ಅವನು ಸಹ ತನ್ನ ಶಕ್ತಿಯನ್ನು ಆ ಪರಬ್ರಹ್ಮನಿಂದಲೇ ಪಡೀತಾನೆ ಆ ಸರ್ವವ್ಯಾಪಿಗಿಂತ ಭಿನ್ನವಾದ ಪ್ರಕಾಶದಾಯಕವಾದ ಜ್ಞಾನಸ್ವರೂಪ ತತ್ವ ಸೂರ್ಯಚಂದ್ರರಿಗಾಗಲಿ ಬೇರೆ ಯಾರಿಗಾಗಲಿ ಇಲ್ಲ ಇತರರನ್ನು ಬೆಳಗಿಸ್ತಕ್ಕಂತಹ ಆದರೆ ಇತರರಿಂದ ಪ್ರಕಾಶಿಸಲಾಗದ ಆ ತತ್ವ ನಿತ್ಯ ಜ್ಯೋತಿ ಸ್ವರೂಪವಾದಂಥದ್ದು ಪರಂಜ್ಯೋತಿ ಅಂತೇಳಿ ಅದನ್ನು ಹೇಳ್ತೇವೆ ವಸ್ತುಶೂನ್ಯವಾದಂತಹ ಅವಕಾಶದಲ್ಲಿ ಪ್ರದೇಶದಲ್ಲಿ ಅದು ತಾನೇ ತಾನಾಗಿ ಬೆಳಗ್ತಾ ಇರ್ತದೆ ಆತ್ಮಜ್ಯೋತಿ ಅದಕ್ಕೆ ಯಾವ ವಸ್ತುವು ಬೇಕಾಗಿಲ್ಲ ಹಿಂದೆ ವಿವರಿಸಿದಂತಹ ರಸ್ತೆಯ ದೀಪದ ದೃಷ್ಟಾಂತದಂತೆ ಈ ಬ್ರಹ್ಮಸ್ವರೂಪವು ಪ್ರಕಾಶ ಭರಿತವಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ಪರಿಣಾಮ ಹೊಂದದೆ ತನ್ನಲ್ಲಿ ತಾನೇ ನಿರ್ಲಿಪ್ತವಾಗಿ ಬೆಳಗ್ತಾ ಇದೆ ಅದರ ಅಡಿಯಲ್ಲಿ ಯಾರು ಹೋದರೂ ಬಾರದಿದ್ದರೂ ಬಂದರೂ ಅದಕ್ಕೇನು ಬಾಧೆ ಇಲ್ಲ ಅದರಷ್ಟಕ್ಕೆ ಅದು ಹೇಗೆ ರಸ್ತೆಯ ದೀಪ ಅದೇ ರೀತಿಯಲ್ಲಿ ಈ ಆತ್ಮ ಜ್ಯೋತಿಯು ಸೃಷ್ಟಿಯಾದ್ಯಂತ ಬೆಳಗ್ತಾಯಿದೆ ಸೃಷ್ಟಿಯನ್ನೆಲ್ಲ ನಮಗೆ ತೋರಿಸ್ತಾ ಇದೆ ಹೀಗೆ ಬೆಳಕಿಗೆ ಬೆಳಕಾಗಿ ಶುದ್ಧ ಚೇತನದ ಚಿಲುಮೆಯಾಗಿ ಸಕಲವನ್ನು ಸತತವಾಗಿ ಬೆಳಗುತ್ತಾ ಇರ್ತಕ್ಕಂತಹ ಆತ್ಮಸ್ವರೂಪವೇ ಬ್ರಹ್ಮ ಅಂತೇಳಿ ಹೇಳ್ತಾಯಿದ್ದಾರೆ ಸ್ವಾಮಿ ಚಿನ್ಮಯಾನಂದರು ಅಂದರೆ ಸೂರ್ಯನಿಗೆ ಯಾರು ಮೂಲ ಸೂರ್ಯನೋ ಚಂದ್ರನಿಗೆ ಮೂಲ ಯಾವನೋ ನಕ್ಷತ್ರಗಳಿಗೆ ಮೂಲ ಯಾವ ಶಕ್ತಿಯೋ ಹಾಂ ಅಗ್ನಿಗೆ ಮೂಲವಾದ ಅಗ್ನಿ ಯಾವುದು ಪ್ರಾಣಕ್ಕೆ ಪ್ರಾಣ ಯಾವುದು ಹ್ಞೂ ವಾಯುವಿಗೆ ವಾಯು ವಾಯು ಯಾವುದು ಅದೇ ಆತ್ಮಶಕ್ತಿ ಅದೇ ಬ್ರಹ್ಮಶಕ್ತಿ ಅಂತೇಳಿ ಹೇಳ್ತಕ್ಕಂಥದ್ದು ಅದೇ ಮೂಲ ಪರಂಜ್ಯೋತಿ ಎಲ್ಲವನ್ನೂ ಬೆಳಗುವಂಥದ್ದು ಅದೇ ಬ್ರಹ್ಮ ಅಂತೇಳಿ ತಿಳಿ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ ಅರುವತ್ತೆರಡನೆಯದು ಸ್ವಯಮಂತರ್ಬಹಿರ್ವಾ ಬಹಿರ್ವ್ಯಾಪ್ಯ ಭಾಸೆಯನ್ನಖಿಲಂ ಜಗತ್ ಬ್ರಹ್ಮ ಪ್ರಕಾಶದೇ ವಂಗ್ನಿ ಪ್ರತಪ್ತ ಆಯಸ ಪಣ ಸ ಪಿಂಡವತ್ ಪ್ರತಪ್ತ ಆಯಸ ಪಿಂಡವತ್ ಅಂದ್ರೆ ವಹ್ನಿ ಅಂದರೆ ಬೆಂಕಿ ಬೆಂಕಿಯಲ್ಲಿ ಕಾದಂತಹ ಕಬ್ಬಿಣದ ಗುಂಡಿನಂತೆ ಸ್ವಯಂ ಅಂತರ್ಬಹಿರ್ವ್ಯಾಪ್ಯ ತಾನೇ ಒಳ ಹೊರಗೆಲ್ಲವೂ ವ್ಯಾಪಿಸಿಕೊಂಡು ಜಗತ್ತನ್ನೆಲ್ಲ ಭಾಸಯನ್ ಅಖಿಲಂ ಜಗತಿ ಜಗತ್ತನ್ನೆಲ್ಲೋ ತಾನೇ ಬೆಳಗುತ್ತಾ ಇದೆ ಎಲ್ಲದರೊಳಗೆ ಹೊರಗೆ ವ್ಯಾ ವ್ಯಾಪಿಸಿಕೊಂಡು ಬ್ರಹ್ಮ ಪ್ರಕಾಶತೆ ಬ್ರಹ್ಮವು ಬೆಳಗುತ್ತಾ ಹೇಗೆ ಬೆಂಕಿಯಿಂದ ಕಾದ ಕಬ್ಬಿಣದ ಗುಂಡಿನಂತೀ ಅಂದರೆ ಕಾದ ಕಬ್ಬಿಣದ ಗುಂಡನ್ನು ಬೆಳಗುತ್ತಾ ಬೆಂಕಿಯು ಬೆಳಗುವಂತೆ ಅಂತೇಳಿ ಅರ್ಥ ಉದಾಹರಣೆಗೆ ಬೆಂಕಿ ಕಾ ಕಬ್ಬಿಣದ ಗುಂಡನ ಕಾಯಿಸಿದರೆ ಬೆಂಕಿಯಲ್ಲಿ ಆವಾಗ ಅದೇ ಬೆಂಕಿಯಾಗಿ ತೋರ್ತದೆ ನಿಜವಾಗ ಕಬ್ಬಿಣದ ಗುಂಡು ಆದರೂ ಅದು ಕೆಂಪಾಗಿ ಬಿಡ್ತದೆ ಅಷ್ಟು ಕಾದಾಗ ಬೆಂಕಿಯ ಪ್ರಭಾವದಿಂದಾಗಿ ಹಾಗೆಯೇ ಈ ಆತ್ಮನ ಪ್ರಭಾವದಿಂದ ನಮಗೆ ಏನಾಗುತ್ತದೆ ಶರೀರವೇ ಆತ್ಮ ಅಂತೇಳಿ ಅನಿಸಿಬಿಡ್ತದೆ ಆತ್ಮವು ಅಷ್ಟು ಶರೀರವನ್ನು ಜಗತ್ತನ್ನೆಲ್ಲ ಬೆಳಗಿಬಿಡ್ತದೆ ಹಾಗಾಗಿ ನಮಗೆ ಇದೇ ಸತ್ಯ ಅಂತೇಳಿ ಕಾಣಿಸ್ತದೆ ಅದರೊಳಗಿರುವ ಆತ್ಮ ನಿಜವಾದ ಸತ್ಯವಾದ್ದು ಇದೆಲ್ಲವೂ ಜಡ ಈ ಜಡವನ್ನು ಬೆಳಗಿಸ್ತಕ್ಕಂತಹ ಹೇಗೆ ಬಲ್ಬಿನೊಳಗೆ ಇರತಕ್ಕಂತಹ ವಿದ್ಯುತ್ತು ಬಲ್ಬನ ಉರಿಯುವಂತೆ ಮಾಡ್ತದೋ ಆದರೆ ನಿಜವಾಗಿ ಬಲ್ಬು ಜಡ ವಸ್ತು ಅದಕ್ಕೆ ಆ ವಿದ್ಯುತ್ ಬಂದರೆ ಮಾತ್ರ ಅದು ಬೆಳಗುವಂಥದ್ದು ಹಾಗೆಯೇ ಈ ಆತ್ಮ ಕೂಡ ಎಲ್ಲದಕ್ಕೂ ಮೂಲವಾದಂತಹ ಜ್ಯೋತಿ ತಾನೇ ಒಳಹೊರಗೆಲ್ಲವೂ ವ್ಯಾಪಿಸಿ ಈ ಜಗತ್ತನ್ನೆಲ್ಲವನ್ನು ಪ್ರಕಾಶಿಸ್ತಾ ಹೇಗೆ ಕಬ್ಬಿನದ ಗುಂಡು ಬೆಂಕಿಯಲ್ಲಿ ಕಾದು ಕೆಂಪಗಾಗಿ ಬೆಂಕಿಯೇ ತಾನು ಬೆಂಕಿಯ ಕೆಂಡದ ಹಾಗೆ ಅಗ್ನಿಯ ಗುಂಡೇ ಪ್ರಕಾಶಿಸ್ತದೋ ನಿಜವಾಗಿಯ ಬೆಂಕಿಯ ಪ್ರಭಾವದಿಂದಾಗಿ ಅದೇ ರೀತಿಯಲ್ಲಿ ಬ್ರಹ್ಮವು ಜಗತ್ತನ್ನೆಲ್ಲವನ್ನು ಪ್ರಕಾಶಿಸ್ತಾ ಇದೆ ಅಥವಾ ಜಗತ್ತೆಲ್ಲವೂ ಬೆಳಗದ ಹಾಗೆ ಬೆಳಗಿದ ಹಾಗೆ ತೋರ್ತದೆ ನಮಗೆ ಎಲ್ಲವೂ ಜಗತ್ತು ಕಾಣಿಸುವಂಥದ್ದು ಯಾವುದರಿಂದಾಗಿ ಆ ಬೆಂಕಿಯಿಂದ ಹೇಗೆ ಕಬ್ಬಿಣದ ಗುಂಡು ಬೆಂಕಿಯಂತೆ ಕಾಣ್ತದೋ ಅದೇ ರೀತಿ ಆತ್ಮಜ್ಯೋತಿ ಇಂದಾಗಿ ಪ್ರಪಂಚವೆಲ್ಲವೂ ಕೂಡ ನಮಗೆ ಬೆಳಗಿದಂತೆ ಕಾಣುತ್ತದೆ ಅಥವಾ ಚೈತನ್ಯಶೀಲವಾಗಿರುವಂತೆ ಕಾಣುತ್ತದೆ ನಿಜವಾಗಿ ಜಡವಾದದ್ದು ಆತ್ಮದ ಆ ಶಕ್ತಿಯಿಂದಾಗಿ ಇದು ಅರುವತ್ತ ಎರಡನೇ ಶ್ಲೋಕ ಆತ್ಮಬೋಧ ಶಂಕರಾಚಾರ್ಯರ ಕೃತಿ ಸ್ವಯಂ ಅಂತರ್ಬಹಿರ್ವ್ಯಾಪ್ಯ ಭಾಸೆಯನ್ ಅಖಿಲಂ ಜಗತ್ ಬ್ರಹ್ಮ ಪ್ರಕಾಶತೆ ವಹ್ನಿ ಪ್ರಸಪ್ತ ಆಯಸಪಿಂಡವತು ಆಯಸಪಿಂಡ ಅಂದರೆ ಕಬ್ಬಿಣದ ಗುಂಡು ಅಯಸ್ಕಾಂತ ಅಂತೇಳಿ ಬಂದಿದೆ ಅಲ್ಲ ಹಾಗೆ ಅಂದರೆ ಅಯಸ್ ಅಂದರೆ ಕಬ್ಬಿಣ ಕಬ್ಬಿಣವನ್ನು ಕಾಂತ ಎಳ್ಕೊಳ್ಳುವಂಥದ್ದು ಆಕರ್ಷಣೆ ಮಾಡುವಂಥದ್ದು ಯಾವುದು ಅದೇ ಅಯಸ್ಕಾಂತ ಅಂತೇಳಿ ಹೇಗೆ ಅಲ್ಲಿ ಬೆಳಗು ನೋಡೋದು ಗೀತೆಯಲ್ಲಿ ಕೂಡ ನಾವು ಆಗ ಹೇಳ್ತೀವಿ ನದ್ ಭಾಸ ಐತಿ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಂತೇಳಿ ಸೂರ್ಯನ ಬೆಳಗುವುದಿಲ್ಲ ಚಂದ್ರನಾಗಲಿ ಅದ್ ಅಗ್ನಿ ಆಗಲಿ ಬೆಳಗುವುದಿಲ್ಲ ಅಂಥೇಳಿ ಅದೇ ರೀತಿಯಲ್ಲಿ ಇಲ್ಲಿ ಹೇಳಿದ್ದರು ಎದು ಭಾಸ ಭಾಷ್ಯತೆ ಅರ್ಕಾದಿ ಹಾಗೆ ಇಲ್ಲಿ ಏನು ಹೇಳ್ತಾರೆ ಬೆಂಕಿಯಲ್ಲಿ ಕಾದ ಕಬ್ಬಿಣದ ಗುಂಡಿನಂತೆ ಬ್ರಹ್ಮವು ಸಮಸ್ತ ಜಗತ್ತನ್ನೂ ಒಳಗೂ ಹೊರಗು ವ್ಯಾಪಿಸಿ ಬೆಳಗುತ್ತಾ ತಾನಾಗಿ ಪ್ರಕಾಶಿಸ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಯಂತರ್ಬಹಿರ್ವ್ಯಾಪ್ಯ ಭಾಸೆಯ ಅಖಿಲಂ ಜಗತ್ ಬ್ರಹ್ಮ ಪ್ರಕಾಶದೇ ವಹ್ನಿ ಪ್ರತಪ್ತಾಯಸ ಪಿಂಡವತ್ ಕಾದ ಕಬ್ಬಿಣವನ್ನು ಆವರಿಸಿ ಪ್ರಕಾಶಿಸುವ ಬೆಂಕಿಯಂತೆ ಪರಬ್ರಹ್ಮವು ಪ್ರಪಂಚದ ಒಳಹೊರಗೆಲ್ಲ ವ್ಯಾಪಿಸಿ ಪ್ರಪಂಚವನ್ನು ವ್ಯಾಪಿಸಿ ಬೆಳಗುತ್ತಾ ಬ್ರಹ್ಮವು ಅಲೌಕಿಕ ಸೃಷ್ಟಿಗಿಂತಲೂ ಭಿನ್ನವಾದ ಅದು ಜಗತ್ತಿನ ನಿಮಿತ್ತ ಕಾರಣವೂ ಉಪಾದಾನ ಕಾರಣವೂ ಆಗಿ ಶುದ್ಧ ಚೈತನ್ಯವಾಗಿದೆ ನಿಮಿತ್ತ ಕಾರಣ ಅಂದ್ರೇನು ಈ ಸೃಷ್ಟಿಗೆ ನಿಮಿತ್ತ ಏನು ಮೂಲ ಕಾರಣ ಅಂತೇಳಿ ಹೇಳುವಂಥದ್ದು ಆತ್ಮ ಉಪಾದಾನ ಕಾರಣ ಮೂಲ ಮೂಲವಸ್ತುವು ಕೂಡ ಆತ್ಮನೇ ಆತ್ಮನಿಂದಲೇ ಇದೆಲ್ಲ ಉಂಟಾಗಿದೆ ಆತ್ಮನ ದಿಸೆಯಿಂದಲೇ ಇದು ಉಂಟಾಗಿದೆ ಆತ್ಮನಾ ಆತ್ಮನಃ ಪಂಚಮಿ ವಿಭಕ್ತಿ ಆತ್ಮನ ತೃತೀಯ ವಿಭಕ್ತಿ ಅಂದರೆ ಉದಾಹರಣೆಗೆ ಮಣ್ಣಿನಿಂದ ಮಡಿಕೆ ಉಂಟಾಗಿದೆ ಮಣ್ಣಿನ ಕಾರಣದಿಂದಲೇ ಮಡಿಕೆ ಉಂಟಾಗಿದೆ ಅಂತೇಳಿ ಹೇಳಿದ ಹಾಗೆ ಆಯಿತು ಈಗ ಮಡಿಕೆ ನಿಜವಾಗಿ ಆಗುವಂಥದ್ದು ಕುಂಬಾರನ ಕಾರಣದಿಂದ ಅಲ್ಲಿ ಉಪಾದಾನ ಕಾರಣ ಅಂತೇಳಿ ಹೇಳಿದರೆ ಮೂಲ ವಸ್ತು ಯಾವುದೋ ಅದ ಮಡಿಕೆಗೆ ಉಪಾ ಅಥವಾ ಮಡಕೆಗೆ ಉಪಾದಾನ ಕಾರಣ ಮಣ್ಣು ನಿಮಿತ್ತ ಕಾರಣ ಕುಂಬಾರ ಅದನ್ನು ಆದರೆ ಈ ಜಗತ್ತಿಗೆ ಅಥವಾ ಸೃಷ್ಟಿಗೆ ನಿಮಿತ್ತ ಕಾರಣವೂ ಆತ್ಮವೇ ಉಪಾದನ ಕಾರಣವೂ ಆತ್ಮವೇ ಎತಸ್ಮತ್ಮನ ಆಕಾಶಸಂಭೂತ ಆಕಾಶ್ವಾರಗ್ ಅಗ್ನೆ ಅದಭ್ಯ ಪೃಥಿವೀ ಪೃಥಿವೀಭ್ಯೋ ಓಷಧಾಯ ಔಷಧಿಭ್ಯೋ ಅನ್ನ ಅಂತೇಳಿ ಬರ್ತೈತೆ ಹತ್ತಿರ ಉಪನಿಷತ್ತಿನಲ್ಲಿ ಅಂದರೆ ಆತ್ಮನಿಂದ ಈ ಆತ್ಮನಿಂದಲೇ ಆಕಾಶವು ಉಂಟಾಯಿತು ಆಕಾಶದಿಂದ ವಾಯುಹು. ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಆಪ ಅಂದರೆ ನೀರು ನೀರಿನಿಂದ ಪೃಥ್ವಿ ಪೃಥ್ವಿ ಅಥವಾ ಭೂಮಿ ಭೂಮಿಯಿಂದ ಔಷಧಿಗಳು ಗಿಡಮರಗಳು ಧಾನ್ಯಾದಿಗಳು ಔಷಧಿಗಳಿಂದ ಅನ್ನ ಅನ್ನದಿಂದ ಏನು ಜೀವರೆಲ್ಲ ಉತ್ಪತ್ತಿ ಆಯಿತು ಅಂಥೇಳಿ ಹಾಗಾಗಿ ಇಲ್ಲಿ ಆತ್ಮನೇ ಉಪಾದಾನ ಕಾರಣವೂ ಹೌದು ಹೇಗೆ ಮಡಕೆಗೆ ಮಣ್ಣು ಆಧಾರವೋ ಅದೇ ರೀತಿಯ ಅದು ಉಪಾದಾನ ಕಾರಣ ಅಂತ ಹೇಳುವಂಥದ್ದು ಹಾಗೆಯೇ ಹೇಗೆ ಮಡಿಕೆಗೆ ಕುಂಬಾರನೂ ಕಾರಣವೋ ಮಡಿಕೆ ಮಣ್ಣು ಮೂಲ ವಸ್ತು ಕಾರಣ ಯಾರು ಮಾಡಿದವರು ಕುಂಬಾರ ಅದೇ ರೀತಿಯಲ್ಲಿ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಅದನ್ನ ಮಾಡಿದವ ಯಾರೋ ಜಗತ್ತಿನ ಸೃಷ್ಟಿ ಮಾಡಿದ ಆತ್ಮ ಆತ್ಮನಿಂದಲೇ ಉಂಟಾಯಿತು ಮೂಲವಸ್ತು ಯಾವುದು ಮಡಿಕೆಗೆ ಮಣ್ಣು ಹಾಗೆ ಈ ಜಗತ್ತಿಗೆ ಮೂಲವಸ್ತು ಆತ್ಮ ಆತ್ಮನಿಂದಲೇ ಉಂಟಾಯಿತು ಆತ್ಮನ ಕಾರಣದಿಂದಲೇ ಉಂಟಾಯಿತು ಆತ್ಮನ ದಿಸೆಯಿಂದ ಈಗ ತೃತೀಯ ವಿಭಕ್ತಿಯೂ ಹೌದು ಪಂಚಮಿ ವಿಭಕ್ತಿಯೂ ಹೌದು ತೇನ ಆಮೇಲೆ ತಸ್ಮಾತ್ ಅಂಥೇಳಿ ಎರಡೂ ಬರ್ತದೆ ಆತ್ಮನಾ ಆತ್ಮನಃ ಅಂತೇಳಿ ಬರ್ತದೆ ಹೀಗೆ ನಿಮಿತ್ತ ಕಾರಣವೂ ಹೌದು ಉಪಾದಾನ ಕಾರಣವು ಎರಡು ಕೂಡ ಹೌದು ಯಾವುದು ಪರಮಾತ್ಮ ಅಥವಾ ಆತ್ಮ ಅಥವಾ ಪರಬ್ರಹ್ಮ ಅಥವಾ ಬ್ರಹ್ಮ ಎನ್ನತಕ್ಕಂಥದ್ದು ಅವೆರಡೂ ಒಂದೇ ಆತ್ಮಾನುಭವಕ್ಕಿಂತ ಹೀಗೆ ಪ್ರಪಂಚದ ಅನುಭವಗಳು ಪಾರಮಾರ್ಥಿಕ ದೃಷ್ಟಿಯಿಂದ ಬೇರೆಯಲ್ಲ ಪಾರಮಾರ್ಥಿಕವಾಗಿ ಯೋಚಿಸಿದರೆ ಲೌಕಿಕವಾಗಿ ಎಲ್ಲ ಪಾರಮಾರ್ಥಿಕವಾಗಿ ಯೋಚಿಸಿದರೆ ಆತ್ಮಾನುಭವ ಯಾವುದಿದೆಯೋ ಅದಕ್ಕಿಂತ ಪ್ರಪಂಚದ ಅನುಭವಗಳು ಬೇರೆ ಅಲ್ಲ ಯಾಕೆ ಪ್ರಪಂಚವು ಆತ್ಮನಿಂದಲೇ ಉಂಟಾಗಿದೆ ಹಾಗಾಗಿ ಪ್ರಪಂಚದಲ್ಲಿ ಆಗತಕ್ಕಂಥ ಅನುಭವಗಳು ಆತ್ಮಾನುಭವಕ್ಕಿಂತ ಒಂದು ರೀತಿಯಲ್ಲಿ ಪಾರಮಾರ್ಥಿಕವಾಗಿ ಯೋಚಿಸಿದರೆ ಭಿನ್ನವಲ್ಲ ಸತ್ವವಿಲ್ಲದಂತಹ ಜಡವಸ್ತು ಸತ್ತಂತೆಯೇ ಮೃತ ಅಚೇತನ ಚೇತನವು ಜಡವು ಪರಸ್ಪರ ಮಿಳಿತವಾದಾಗ ಸೇರಿಕೊಂಡಾಗ ಜೀವನದ ಸ್ಫುರಣ ಸಾಧ್ಯವಾಗ್ತದೆ ಪ್ರಪಂಚದ ಪ್ರತಿಯೊಂದು ಅಣುವಿನಲ್ಲಿಯೂ ಇರತಕ್ಕಂಥ ತತ್ವ ಬ್ರಹ್ಮತತ್ವ ಅದೇ ಆತ್ಮತತ್ವ ಹಾಲಿನಿಂದ ಬೆಣ್ಣೆಯನ್ನು ತೆಗೆಯುವಂತೆ ಧ್ಯಾನ ಮೊದಲಾದ ಸಾಧನೆಗಳಿಂದ ಹೃದಯಾಂತ್ರಾಳದಲ್ಲಿ ಬ್ರಹ್ಮಚೈತನ್ಯವನ್ನು ಪಡೆದು ಅನುಭವಿಸಬಹುದು ಮಥನ ಮಾಡಿದರೆ ಹೇಗೆ ಹಾಲಿನಿಂದ ಅಥವಾ ಮೊಸರಿನಿಂದ ಬೆಣ್ಣೆ ಸಿಗ್ತದೋ ಅದೇ ರೀತಿಯಲ್ಲಿ ಧ್ಯಾನ ಮುಖೇನ ಮಥನ ಮಾಡಿದಾಗ ನಮಗೆ ಆತ್ಮಸ್ವರೂಪದ ಅರಿವಾಗ್ತದೆ ಧ್ಯಾನಾದಿಗಳಿಂದ ಈ ಎಲ್ಲ ಸೃಷ್ಟಿಯೊಳಗಿರುವ ಆತ್ಮತತ್ವದ ಅರಿವಾಗ್ತದೆ ಅಂತ ಬೆಂಕಿಯಲ್ಲಿ ಬಹಳ ಹೊತ್ತು ಕಾಯಿಸಿದಂಥ ಕಬ್ಬಿಣದ ಗುಂಡು ಕೆಂಪಕ್ಕೆ ಕಾದು ಬೆಂಕಿಯರು ಪೂವನೆ ಪಡೆಯುವುದಿಲ್ಲ ಹಾಗೆಯೇ ಅಚೇತನವು ಜಡವು ಸತ್ವಹೀನವೂ ಆದ ಪ್ರಪಂಚದ ವಸ್ತುಗಳು ಬ್ರಹ್ಮ ಸಂಪರ್ಕವಿಲ್ಲದಿದ್ದರೆ ನಮಗೆ ವಸ್ತುಗಳ ಅಸ್ತಿತ್ವ ಚೇತನತ್ವ ಭಾಸವಾಗುವುದಿಲ್ಲ ಬ್ರಹ್ಮವು ಸನಾತನವಾದದ್ದು ಜನನ ಮರಣವಿಲ್ಲದ ಸರ್ವವ್ಯಾಪಿ ಸರ್ವಶಕ್ತನಾದ ತತ್ವ ಪ್ರಪಂಚದಲ್ಲಿರತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಜನನ ಮರಣದಿಂದ ಪೀಡಿಸಲ್ಪಟ್ಟು ಅಶಾಶ್ವತವಾಗಿರ್ತಕ್ಕಂಥವುಗಳು ಅವುಗಳ ಶಕ್ತಿ ಪರಿಮಿತವಾದದ್ದು ಲಿಮಿಟೆಡ್ ಮಿತಿ ಇದೆ ಅದಕ್ಕೆ ಹೀಗೆ ಅನಂತಕ್ಕಿಂತ ಭಿನ್ನವಾದವುಗಳು ಅವುಗಳೆಲ್ಲ ವ್ಯತಿರಿಕ್ತ ಗುಣದಿಂದ ಕೂಡಿದವುಗಳು ಅಂದರೆ ಆತ್ಮನ ಮತ್ತು ಈ ಜಡ ವಸ್ತುಗಳ ಗುಣ ಬೇರೆ ಬೇರೆ ಅಂಥೇಳಿ ಹಾಗಾದರೆ ಚೇತನವು ಅಸ್ತಿತ್ವವು ಇಲ್ಲದಂತಹ ಜಡ ಪದಾರ್ಥಗಳಲ್ಲಿ ಚೇತನವನ್ನು ಅಸ್ತಿತ್ವವನ್ನು ನಾವು ಹೇಗೆ ಕಾಣ್ತೇವೆ ಅಂತ ಹೇಳಿದರೆ ಕಾದ ಕಬ್ಬಿಣದ ಉದಾಹರಣೆ ಇದನ್ನು ವಿವರಿಸ್ತದೆ ಕಬ್ಬಿಣದ ಬಣ್ಣ ಕಪ್ಪು ಮುಟ್ಟಿದರೆ ತಣ್ಣಗಿರ್ತದೆ ಗುಣ ಬಣ್ಣ ಎಲ್ಲ ಬೇರೆ ಕಬ್ಬಿಣದ್ದು ಬೆಂಕಿಯದ್ದೇ ಬೇರೆ ಕಬ್ಬಿಣ ಮುಟ್ಟಿದರೆ ತಣ್ಣಗಿರ್ತದೆ ಅದರ ಬಣ್ಣ ಕಪ್ಪಾಗಿರ್ತದೆ ಬೆಂಕಿ ಬಂಗಾರದ ಬಣ್ಣ ಮುಟ್ಟಿದರೆ ಸುಡುತ್ತದೆ ಅದೇ ರೀತಿಯಲ್ಲಿ ಆತ್ಮ ಮತ್ತು ಜಗತ್ತು ಜಗತ್ತಿನ ಗುಣ ಬಣ್ಣ ಎಲ್ಲ ಬೇರೆ ಇರ್ತದೆ ಆತ್ಮ ಆತ್ಮನ ಸ್ವರೂಪವೇ ಬೇರೆ ಇರ್ತದೆ ಆದರೆ ಈ ಆತ್ಮವು ಜಗತ್ತನ್ನು ಪ್ರವೇಶಿಸಿ ಆಗುವಾಗ ಆತ್ಮನ ಗುಣವೇ ಜಗತ್ತಿನಲ್ಲೆಲ್ಲ ಕಾಣ್ತದೆ ಅಂದರೆ ಜಡವಸ್ತುವಾದ ಜಗತ್ತು ಚೈತನ್ಯಶೀಲವಾಗ್ತದೆ ಸ ಸಾಕಷ್ಟು ಕಾಲ ಈ ಕಬ್ಬಿಣವನ್ನು ಬೆಂಕಿಯಲ್ಲಿ ಕಾಯಿಸಿದರೆ ಬೆಂಕಿ ಕಬ್ಬಿಣವನ್ನು ಪೂರ್ಣವಾಗಿ ಆವರಿಸಿ ಬೆಳಗ್ತದೆ ಹಾಗೆಯೇ ಅಚೇತನವು ಜಡವೂ ಪದಾರ್ಥಗಳಲ್ಲಿ ಸಚ್ಚಿದಾನಂದ ಸ್ವರೂಪ ಬ್ರಹ್ಮವು ಸಂಯೋಗಗೊಂಡಾಗ ಅವು ಕೂಡ ಸಚೇತನವಾಗ್ತವೆ ಆಗ ಅವುಗಳೇ ನಿಜವಾದ ಯಾವುದು ಚೇತನ ವಸ್ತು ಅಂತೇಳಿ ಭಾಸವಾಗ್ತದೆ ನಿಜವಾಗಿ ಅದರೊಳಗೆ ವ್ಯಾಪಿಸಿರ್ತಕ್ಕಂಥ ಆತ್ಮತತ್ವವು ಚೇತನ ಈಗ ತೋರ್ತಾ ಇರತಕ್ಕಂತಹ ಸ್ಥೂಲವಾದ ವಸ್ತು ಯಾವುದಿದೆ ಅದು ಅಚೇತನ ಆದರೆ ಅದುವೇ ಚೇತನ ವಸ್ತುವಿನಾಗ ಹೇಗೆ ಕಾದ ಗುಂಡೇ ಅಗ್ನಿಯ ಗೋಳದಾಗಿ ಕಾಣಿಸ್ತದೋ ಅದೇ ರೀತಿಯಲ್ಲಿ ಈ ಅಚೇತನವಾದಂತಹ ವಸ್ತುಗಳೆಲ್ಲವೂ ಸ್ವಯಂ ಚೇತನ ಉಳ್ಳವುಗಳಾಗಿ ತೋರಿ ಆತ್ಮನ ಪ್ರವೇಶದಿಂದಾಗಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದಿನ ಅರವತ್ತ ಮೂರನೇ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಜಗದ್ವಿಲಕ್ಷಣ ಬ್ರಹ್ಮ ಬ್ರಹ್ಮಣನ್ಯನ್ನಿಥ್ಯಾಥಾ ಮರುಮರೀಚಿ ಅಂದರೆ ಜಗದ್ ವಿಲಕ್ಷಣ ಬ್ರಹ್ಮ ಬ್ರಹ್ಮಣ ಅನ್ಯತ್ ನಂಚನ ಬ್ರಹ್ಮ ಅನ್ಯತ್ ಭಾತಿ ಚೇತ್ ಮಿಥ್ಯಾ ಯಥ ಮರುಮರೀಚಿಕ ಅಂದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆಯ ಸ್ವರೂಪದ್ದಾಗಿದೆ ಜಗತ್ ವಿಲಕ್ಷಣ ಬ್ರಹ್ಮ ಜಗತ್ತಿನ ಲಕ್ಷಣ ಉಳ್ಳದಲ್ಲ ಅದು ಜಗತ್ತಿಗಿಂತಲೂ ವಿಶೇಷಣವಾದ ಲಕ್ಷಣವುಳ್ಳದ್ದು ಹೆಚ್ಚಿನದಾದ್ದು ಅದೇ ಬ್ರಹ್ಮ ಬ್ರಹ್ಮದ ಸ್ವರೂಪ ಜಗದ್ ವಿಲಕ್ಷಣವಾದದ್ದು ಬ್ರಹ್ಮ ಜಗತ್ತಿಗಿಂತ ಬೇರೆಯಾದದ್ದು ಬ್ರಹ್ಮಣ ಅನ್ಯತ ನ ಕಿಂಚನ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೆ ಯಾವುದೂ ಇಲ್ಲ ಬ್ರಹ್ಮ ಅನ್ಯದ್ ಭಾತಿ ಚೇತ್ ಮಿಥ್ಯಾ ಬ್ರಹ್ಮಕ್ಕಿಂತ ಬೇರೆಯಾದದ್ದು ತೋರಿದರೆ ಪ್ರಕಾಶಿಸಿದರೆ ಅದು ಮಿಥ್ಯೆಯು ನಿಜವಾಗಿ ಅದರೊಳಗಿರುವ ಬ್ರಹ್ಮವೇ ಪ್ರಕಾಶಿಸತಕ್ಕಂಥದ್ದು ಆ ಬ್ರಹ್ಮದಿಂದಾಗಿ ಈ ಅಚೇತನವಾದಂತಹ ಅನಿತ್ಯವಾದ ವಸ್ತು ಕೂಡ ಪ್ರಕಾಶಿಸ್ತದೆ ಹಾಗಾಗಿ ಒಂದು ವೇಳೆ ಪ್ರಕಾಶಿಸಿದ ಹಾಗೆ ಒಂದು ಅನಿತ್ಯವಾದ ವಸ್ತು ಪ್ರಕಾಶಿಸಿದ ಹಾಗೆ ಕಂಡರೂ ಅದು ಮಿಥ್ಯಾ ಯಾವ ರೀತಿಯಲ್ಲಿ ಯಥಾ ಮರುಮರೀಚಿಕಾ ಮರುಭೂಮಿಯಲ್ಲಿ ತೋರ್ತಕ್ಕಂಥ ಬಿಸಿಲುಗುದುರೆ ಮರೀಚಿಕೆ ಅಂತೇಳಿ ಹೇಳ್ತೇವೆ ದೂರದಲ್ಲಿ ನೀರಿದ್ದಾಗ ಕಾಣಿಸ್ತು ಮರುಭೂಮಿಯಲ್ಲಿ ಸೂರ್ಯನ ಪ್ರಕಾಶಕ್ಕೆ ಹತ್ತಿರ ಹೋಗಿ ನೋಡುವಾಗ ನೀರಿಲ್ಲ ಅಲ್ಲಿ ಯಾವುದೋ ಸೂರ್ಯನ ಬೆಳಕಿನ ಮತ್ತು ಮರಳಿನ ಮೇಲೆ ಬಿದ್ದಾಗ ಆಗತಕ್ಕಂಥ ಪ್ರತಿಫಲನದಿಂದಾಗಿ ಅಲ್ಲಿ ನೀರಿದ್ದಾಗ ಕಾಣಿಸುವಂಥದ್ದು ಅಲ್ಲಿ ಹತ್ತಿರ ಹೋದಾಗ ಇಲ್ಲ ಹಾಗೆಯೇ ಮರುಭೂಮಿಯಲ್ಲಿ ತೋರುವಂತಹ ಬಿಸಿಲು ಕುದುರೆಯಂತೆಯೇ ಈ ಬ್ರಹ್ಮಕ್ಕಿಂತ ಬೇರೆ ಆದದ್ದು ಯಾವುದಾದರೂ ಬೆಳಗ್ತಾಯಿದೆ ಅಂತೇಳಿ ತೋರಿದರೆ ಅದು ಮಿಥ್ಯವಾದದ್ದು ಮರುಭೂಮಿ ಮರೀಚಿಕೆಯೇ ಸರಿ ಅಂಥೇಳಿ ಇಲ್ಲಿ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಬ್ರಹ್ಮದ ಲಕ್ಷಣವನ್ನು ಮತ್ತು ಜಗತ್ತಿನ ಲಕ್ಷಣವನ್ನು ಜಗದ್ವಿಲಕ್ಷಣಂ ಬ್ರಹ್ಮ ಬ್ರಹ್ಮಣ ಅನ್ಯನ್ನ ಕಿಂಚನ ಬ್ರಹ್ಮ ಅನ್ಯದ್ಭಾತಿ ಚೇದ್ ಮಿಥ್ಯಾಥಾ ಮರುಮರೀಚಿಕಾ ಬ್ರಹ್ಮವು ಜಗತ್ತಿನಿಂದ ವಿಲಕ್ಷಣವಾದದು ಬ್ರಹ್ಮಕ್ಕಿಂತ ಬೇರೆಯ ಯಾವುದು ಇರುವುದಿಲ್ಲ ಬ್ರಹ್ಮಕ್ಕಿಂತ ಬೇರೆ ಯಾವುದಾದರೂ ತೋರುವುದಾದರೆ ಅದು ಮರುಭೂಮಿಯ ಮರೀಚಿಕೆಯಂತೆ ಮಿಥ್ಯೇ ಅಂದರೆ ಸರ್ವಂ ಖಲ್ಲು ಬ್ರಹ್ಮ ಅಂತ ಚಾಂದವ್ಯ ಉಪನಿಷತ್ತು ಹೇಳ್ತದೆ ಇದೆಲ್ಲವೂ ಬ್ರಹ್ಮ ಅಂತೇಳಿ ನೇಹ ನಾನಾಸ್ತಿ ಕಿಂಚನ ಅಂತೇಳಿ ಕಠೋಪನಿಷತ್ತು ಹೇಳ್ತದೆ ಇಲ್ಲಿ ನಾನಾತ್ವವು ಸ್ವಲ್ಪವೂ ಇಲ್ಲ ಹ್ಞೂ ಬೇರೆ ಯಾವುದು ಇಲ್ಲ ಒಂದೇ ಒಂದು ಬ್ರಹ್ಮ ತತ್ವ ಇರತಕ್ಕಂಥದ್ದು ಅದುವೇ ಈ ಸೃಷ್ಟಿಯನ್ನೆಲ್ಲ ಬೆಳಗ್ತಾಯಿದೆ ಬೇರೆ ಬೇರೆಯಾಗಿ ತೋರ್ತಾ ಇದೆ ವೈವಿಧ್ಯಮಯವಾಗಿ ಅಂಥೇಳಿ ಜಗದ್ ವಿಲಕ್ಷಣಂ ಬ್ರಹ್ಮ ಬ್ರಹ್ಮಣೋ ಅನ್ಯನ್ನ ಕಿಂಚನ ಬ್ರಹ್ಮನ್ಯತ್ ಭಾತಿ ಚೇತ್ ಮಿಥ್ಯಾ ಯಥಾ ಮರುಮರೀಚಿಕ ಬ್ರಹ್ಮ ಈ ಜಗತ್ತಿಗಿಂತ ವಿಲಕ್ಷಣವಾದದ್ದು ಅದನ್ನು ಬಿಟ್ಟು ಬೇರೆ ಯಾವುದಾದರೂ ಇದ್ದಂತೆ ತೋರಿದರೆ ಮರೀಚಿಕೆಯಂತೆ ಅದರ ಅಸ್ತಿತ್ವ ನಿಜವಲ್ಲ ಕಬ್ಬಿಣದ ತುಂಡು ಬೆಂಕಿಗಿಂತ ಬೇರೆ ಹಾಗಾದರೆ ನಮ್ಮ ಅನುಭವ ಸಿದ್ಧವಾದ ಈ ಜಗತ್ತಿಗಿಂತ ಬ್ರಹ್ಮ ಬೇರೆ ಏನು ಈ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಚಿನ್ಮಯಾನಂದರು ಅಂದರೆ ಕಬ್ಬಿಣದ ತುಂಡು ಬೆಂಕಿಯಿಂದ ಕಾದಾಗ ಅದು ಬೆಳುತ್ತದೆ ಬೆಂಕಿಯಾಗೇ ಕಾಣುತ್ತದೆ ಆದರೆ ಕಬ್ಬಿಣದ ತುಂಡು ಮತ್ತು ಬೆಂಕಿ ಬೇರೆ ಬೇರೆ ಹಾಗಾದರೆ ನಮ್ಮ ಅನುಭವ ಸಿದ್ಧವಾದ ಈ ಜಗತ್ತು ಯಾವುದಿದೆ ಇದು ಬ್ರಹ್ಮಕ್ಕಿಂತ ಬೇರೆಯೋ ಅಥವಾ ಅದೇ ಸರ್ವದಾ ಜಗತ್ತಿನಿಂದ ಅವಾಧಿತವಾದ ತತ್ವವಾಗಿದೆ ಏನು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಅಜ್ಞಾನಿಗಳಿಗೆ ಕಾಣತಕ್ಕಂತಹ ಈ ನಾಮರೂಪಾತ್ಮಕವಾದ ಜಗತ್ತೇ ಜ್ಞಾನಿಗಳಿಗೆ ಅದ್ವಯ ಅವಿನಾಶಿ ಬ್ರಹ್ಮತತ್ವ ಇದಕ್ಕಿಂತ ಬೇರೆಯಲ್ಲ ಈ ಜಗತ್ತೇ ಬ್ರಹ್ಮಮಯ ಎಲ್ಲವೂ ಬ್ರಹ್ಮಮಯ ಎಲ್ಲವೂ ಪರಮಾತ್ಮನಿಂದ ಆತ್ಮನಿಂದ ಬ್ರಹ್ಮನಿಂದ ತುಂಬಿ ತುಳುಕತಾಗಿರತಕ್ಕಂಥದ್ದು ಅದೇ ಈ ಜಗತ್ತನ್ನು ಚೇತನಗೊಳಿಸಿರ್ತಕ್ಕಂಥದ್ದು ಶಕ್ತಿ ಅಂದರೆ ಸಜೀವವಾಗಿ ಮಾಡಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಹೇಳ್ತಾರೆ ಅಜ್ಞಾನಿಗಳಿಗೆ ಕಾಣತಕ್ಕಂಥ ಈ ನಾಮರೂಪಾತ್ಮಕವಾದ ಜಗತ್ತೇ ಜ್ಞಾನಿಗಳಿಗೆ ಅದ್ವಯ ಅವಿನಾಶಿಯಾದ ಬ್ರಹ್ಮತತ್ವ ದ್ವೈತವು ಕಾಲ್ಪನಿಕವಾಗಿರುವುದರಿಂದ ಬ್ರಹ್ಮನಿಗೆ ಅದರಿಂದ ಯಾವ ವಿಧವಾದ ಕುಂದು ಉಂಟಾಗುವುದಿಲ್ಲ ಹಾಗಾಗಿ ಅಬಾಧಿತವಾದ ತತ್ವ ಅದು ಬ್ರಹ್ಮತತ್ವ ಸರ್ವದ ಜಗತ್ತಿನಿಂದ ಅಬಾಧಿತವಾದಂಥ ಬ್ರಹ್ಮ ತತ್ವವೇ ಬ್ರಹ್ಮತತ್ವ ಯಾವ ಕುಂದು ಇಲ್ಲ ಅದಕ್ಕೆ ಮರಳುಗಾಡಿನಲ್ಲಿ ಕಾಣತಕ್ಕಂಥ ಬಿಸಿಲುಗುದು ನಿಜವಾಗಿರುವಂಥದ್ದು ಮರಳೆ ಅದು ಬಿಸಿಲುಗುದುರೆ ಕಂಡಿದ್ದು ಅಂತ ಹೇಳಿ ಮರುಭೂಮಿಗೆ ಏನಾದರೂ ಕುಂದು ಉಂಟು ಮರುಭೂಮಿ ಮರುಭೂಮಿಗೆ ಆಗುವುದಷ್ಟೇ ಅತಿ ಹತ್ತಿರ ಮರುಭೂಮಿಯೇ ಅದು ನೀರಿಲ್ಲ ಅಲ್ಲಿ ಆದರೆ ಅಜ್ಞಾನಿಗಳು ಅದರಲ್ಲಿ ನೀರು ನೆರಳು ಉಂಟಾಗಿ ಭಾಸವಾಗತಕ್ಕಂತಹ ಮರೀಚಿಕೆಯನ್ನು ನೋಡ್ತಾರೆ ಒಮ್ಮೆ ಈ ವಿಧವಾದ ತಪುಭಾವನೆ ಉಂಟಾದದೇ ತಡ ಮನಸ್ಸು ಅದರಲ್ಲಿ ನೀರಿನ ಮೇಲಿರುವ ಅಲೆಗಳು ಸೂರ್ಯನಿಂದ ತಳತಳಸ್ತಾ ಜಲರಾಶಿ ಮುಂತಾದದ್ದೆಲ್ಲ ಕಲ್ಪಿಸ್ತದೆ ಒಮ್ಮೆ ಸ್ವಲ್ಪ ನೀರಿದ್ದಾಗೆ ಕಂಡ ಕಂಡ್ರೆ ಆಮೇಲೆ ಮುಂದಿನ ಕಲ್ಪನೆಗಳು ಬೆಳೀತಾ ಹೋಗ್ತದೆ ಹೇಗೆ ನಮ್ಮ ಈ ಸಾಂಸಾರಿಕವಾದಂತಹ ಅಥವಾ ಲೌಕಿಕವಾದಂಥ ಭಾವನೆಗಳು ಆಸೆ ಆಕಾಂಕ್ಷೆಗಳು ಒಂದು ಸ್ವಲ್ಪ ಒಬ್ಬನಿಗೆ ಒಂದು ಸ್ವಲ್ಪ ಯಾವುದೋ ಒಂದು ರುಚಿ ಸಿಕ್ಕೋ ಇನ್ನಷ್ಟು ಬೇಕು ಅಂತೇಳಿ ಅನಿಸ್ತದೆ ಅದೇ ರೀತಿಯಲ್ಲಿ ಅದು ಮನಸ್ಸಿನ ಕಲ್ಪನೆಗಳು ಬೆಳೀತಾ ಹೋಗ್ತದೆ ಮರೀಚಿಕೆ ಮರಳುಗಾಡಿಗಿಂತ ಭಿನ್ನವಾದದ್ದು ಆದರೂ ಮರಳುಗಾಡನ್ನು ಬಿಟ್ಟು ಅದಕ್ಕೆ ಅಸ್ತಿತ್ವ ಉಂಟ ಮರಳುಗಾಡಿ ಇದ್ದರೆ ಮಾತ್ರ ಮರೀಚಿಗೆ ಕಾಣಿಸೋದು ಮರೀಚಿಕೆಯೇ ಮರಳುಗಾಡು ಮರಳುಗಾಡಿ ಇದ್ದಲ್ಲಿ ಮಾತ್ರ ಮರೀಚಿಗೆಯನ್ನು ನೋಡ್ಬೋದು ಮರೀಚಿಕೆಯ ನೀರು ಅದರ ಒಂದು ಕಣ ಮರಳನ್ನಾದರೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀರು ಇಲ್ಲ ಅದರಲ್ಲಿ ನೀರಿದ್ದಾಗಿ ಕಾಣೋದು ಮಾತ್ರ ಮರೀಚಿಕೆ ದೂರಕ್ಕೆ ದೂರದಿಂದ ನೋಡುವಾಗ ಹಾಗೆಯೇ ಈ ವಿವಿಧ ನಾಮರೂಪಗಳಿಂದ ಕೂಡಿದಂಥ ಜಗತ್ತು ಸತ್ಯವೆಂದು ಭಾವಿಸಿದರೆ ಅದು ತಪ್ಪು ಹಾಗೆಯೇ ಅದು ಬ್ರಹ್ಮಕ್ಕೆ ಬ್ರಹ್ಮವನ್ನು ಸೋಂಕಲಾರದು ಒಂದು ಕಣವನ್ನು ಕೂಡದು ಹೇಗೆ ಮರಳಿನ ಕಣವನ್ನು ಮರೀಚಿಗೆ ಒದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಯಾಕಂದರೆ ಅಲ್ಲಿ ನಿಜವಾಗ ನೀರಿಲ್ವೋ ಅದೇ ರೀತಿಯಲ್ಲಿ ಬ್ರಹ್ಮವನ್ನು ಈ ಜಗತ್ತು ಯಾವ ರೀತಿಯಲ್ಲೂ ಬಾಧಿಸಲಾರದು ಯಾಕೆಂದರೆ ಈ ಜಗತ್ತು ಜಡವಾದದ್ದು ಅದನ್ನು ಬೆಳಗಿಸ್ತಾ ಇರತಕ್ಕಂಥದ್ದೇ ಬ್ರಹ್ಮಶಕ್ತಿ ಬ್ರಹ್ಮಕ್ಕೆ ಯಾವುದೇ ಕುಂದುಂಟಾಗಲಾರದು ಜಗತ್ತಿನಿಂದ ಯಾಕಂದರೆ ಅದು ಬ್ರಹ್ಮವನ್ನು ಬಿಟ್ಟು ಸ್ವತಃ ಇರಲಾರದು ಯಾವುದು ಜಗತ್ತು ಅದರ ಅಸ್ತಿತ್ವವು ನಿಜವಲ್ಲದ ಮರೀಚಿಕೆಯಂತೆಯೇ ಯಾವುದು ಜಗತ್ತಿನ ಅಸ್ತಿತ್ವ ಈ ತೋರಿಕೆ ಜಗತ್ತು ಅನಂತವಾದ ಬ್ರಹ್ಮನನ್ನು ಯಾವ ವಿಧದಲ್ಲಿಯೂ ಸ್ಪರ್ಶಿಸಲಾರದು ಅಂತ್ಯವಿಲ್ಲದ ಬ್ರಹ್ಮವನ್ನು ಯಾವ ವಿಧದಲ್ಲಿಯೂ ಈ ಜಗತ್ತು ಸ್ಪರ್ಶಿಸಲಾರದು ಮಲಿನಗೊಳಿಸಲಾರದು ನಾಯಿ ಬಗಳಿದರೆ ದೇವಲೋಕ ಹಾಳಾದೀತೆ ಅಂತ ಒಂದು ಕನ್ನಡದಲ್ಲಿ ಗಾದೆ ಇದೆ ಅದೇ ರೀತಿಯಲ್ಲಿ ಈ ಜಗತ್ತು ಯಾವುದು ತೋರ್ತದೆ ಕಣ್ಣಿಗೆ ಅದಕ್ಕೆ ಅದರಿಂದಾಗಿ ಅದರಲ್ಲಿರುವ ಯಾವುದೇ ಮಾಲಿನ್ಯದಿಂದಾಗಿ ಬ್ರಹ್ಮಕ್ಕೆ ಯಾವುದೇ ಮಾಲಿನ್ಯ ಉಂಟಾಗದು ಹೇಳ್ತಾರೆ ಗಂಗಾ ನದಿ ಕಲುಷಿತವಾಗಿದೆ ಅಂತ ಭೌತಿಕವಾಗಿ ಕಲುಷಿತವಾಗಿ ಕಂಡು ಅದರ ಪಾವಿತ್ಯ ಇನ್ನೂ ಕೂಡ ಗಂಗಾ ನದಿ ಅಂತೇಳಿದರೆ ಗಂಗಾ ನದಿಯೇ ಅದರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಇದೆ ಅಂತ ಹೇಳ್ತಾರೋ ಅದು ಹೋಗುವುದಿಲ್ಲ ಆ ಪಾವಿತ್ರ್ಯ ಹೊರಗಡೆ ಪಾವಿತ್ರ್ಯ ಬೇರೆ ಒಳಗಡೆ ಇರತಕ್ಕಂಥ ಪಾವಿತ್ರ್ಯವೇ ಬೇರೆ ಶರೀರ ಇದ್ದರೂ ಕೂಡ ಒಬ್ಬನಲ್ಲಿ ಜೀವ ಸಜೀವವಾದ ವ್ಯಕ್ತಿ ಹೊರಗಡೆ ಏನು ಕೊಳಕಾಗಿ ಕಂಡರೂ ಅವನಲ್ಲಿ ಆತ್ಮಚತನ್ಯ ಇದ್ದೇ ಇರುತ್ತದೆ ಯಾವುದೇ ಪ್ರಾಣಿ ಕೂಡ ಅಷ್ಟೇ ಮನುಷ್ಯ ಕೂಡ ಅಷ್ಟೇ ಹೊರಗಡೆ ಶರೀರ ಬೇರೆ ಬೇರೆ ರೀತಿ ಇದ್ದರೂ ಕೂಡ ಒಳಗಡೆ ಒಂದೇ ಒಂದು ಆದ ಆತ್ಮ ಚೈತನ್ಯವು ಬೆಳಗ್ತಾ ಇರ್ತದೆ ಅದಿಲ್ಲದಿದ್ದರೆ ಜಡವಾಗ್ತದೆ ಶರೀರ ಹಾಗಾಗಿ ಈ ನಾಮ ರೂಪಗಳ ವೈವಿಧ್ಯತೆಯಿಂದ ಕೂಡಿರತಕ್ಕಂತಹ ಜಗತ್ತು ನಿಜವೆನ್ನುವಂಥ ಭಾವನೆ ಕಲ್ಪನೆ ಅಂತ್ಯ ಈ ಜಗತ್ತಿನಿಂದಾಗಿ ನಮ್ಮ ಅಂತರಂಗದಲ್ಲಿ ಅನೇಕ ದುಃಖಗಳಿಗೂ ಕೂಡ ಅಂತ್ಯ ಉಂಟಾದಂತೆ ಹಾಗಾಗಿ ನಾವು ಜಗತ್ತನ್ನು ಮಿತಿ ಅಂತೇಳಿ ಭಾವಿಸಬೇಕು ಯಾವುದಕ್ಕಾಗಿ ದುಃಖ ಬೇಡ ಅಂತ ನಮಗೆ ದುಃಖ ಬೇಕು ಅಂತಿದ್ದರೆ ಎಲ್ಲವೂ ಸತ್ಯ ಅಂತೇಳಿ ಭಾವಿಸಬೇಕು ನಾವು ಹ್ಞೂ ಆಗ ಎಲ್ಲರೂ ಹೇಳಿದ ಮಾತುಗಳು ನಮಗೆ ಶೂಲದಂತೆ ತಿವೀತಾ ಇರ್ತದೆ ಎಲ್ಲರೂ ಮಾಡಿದಂಥ ಕಾರ್ಯಗಳು ಇನ್ನೊ ಇನ್ನೊಬ್ಬರದ್ದು ನಮಗೆ ನೋವಾಗ್ತದೆ ಆದರೆ ಇದೆಲ್ಲವೂ ಮಿಥ್ಯೆ ಅಂತೇಳಿ ತಿಳಿದರೆ ಈ ನಾಮರೂಪಗಳ ವೈವಿಧ್ಯತೆಯನ್ನು ಕೂಡಿರ್ತಕ್ಕಂಥ ಜಗತ್ತು ನಿಜವೆನ್ನುವ ಭಾವನೆ ಅಂತ್ಯಗೊಂಡರೆ ನಮಗೆ ಈ ಜಗತ್ತಿನಿಂದಾಗಿ ನಮ್ಮ ಅಂತರಂಗದಲ್ಲಿ ಅನೇಕ ದುಃಖಗಳಿಗೂ ಅಂತ್ಯ ಒಂದು ದೃಷ್ಟಿಯಿಂದ ಪರಬ್ರಹ್ಮತತ್ವವು ಈ ಜಗತ್ತಿಗಿಂತ ಭಿನ್ನ ಅದು ಪ್ರಪಂಚಕ್ಕಿಂತಲೂ ಭಿನ್ನವಾದದ್ದು ಆದರೂ ಇನ್ನೊಂದು ರೀತಿ ನೋಡಿದರೆ ಅದೇ ಪರಬ್ರಹ್ಮತತ್ವ ಜಗತ್ತೇ ತಾನು ಸೃಷ್ಟಿಸಿದ ಸಕಲ ಚರಾಚರಗಳನ್ನು ವ್ಯಾಪಿಸಿದೆ ಮತ್ತು ಅದಕ್ಕಿಂತಲೂ ಭಿನ್ನವಾದದ್ದೇನೂ ಅಲ್ಲ ಹಾಗೇನಾದರೂ ಇದ್ದಂತೆ ಕಂಡರೆ ಅದು ಅಸತ್ಯವಾದ ಒಂದು ಕಲ್ಪನೆ ಅಂದರೆ ಬ್ರಹ್ಮ ವಸ್ತು ಅಂತೇಳಿದರೆ ಎಲ್ಲೇ ಒಂದು ಕಡೆ ಮೇಲೆ ಅತ್ಯಂತ ಉನ್ನತವಾದ ಪ್ರದೇಶ ಯಾರಿಗೂ ಸಿಕ್ಕದ ಜಾಗದಲ್ಲಿ ಇದೆ ಅಂತೇಳಿ ಅಲ್ಲ ಈ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿದೆ ಇನ್ನೊಂದು ಎಲ್ಲೋ ಒಂದು ವೈಕುಂಠದಲ್ಲಿಯೋ ಕೈಲಾಸದಲ್ಲಿಯೋ ಬ್ರಹ್ಮವಸ್ತು ಇದೆ ಅಂತ ಹೇಳಿದರೆ ಅದು ಮಿಥ್ಯೇ ಅಂದರೆ ಈ ಜಗತ್ತನ್ನೆಲ್ಲ ಅದನ್ನು ವ್ಯಾಪಿಸಿರ್ತಕ್ಕಂತಹದ್ದೇ ಬ್ರಹ್ಮತತ್ವ ಹೇಗೆ ವಿಷ್ಣು ಅಂತೇಳಿ ಹೇಳಿದ್ರೇನು ವಿಶ್ವ ವ್ಯಾಪ್ನೋತಿ ಪ್ರವೇಶ ವಿಶ್ವವನ್ನೆಲ್ಲ ವ್ಯಾಪಿಸಿ ಅದನ್ನು ಪ್ರವೇಶಿಸ್ತಾನೆ ಆಗಲೇ ಈ ಜಗತ್ತಿಗೆ ಬ್ರಹ್ಮ ಸೃಷ್ಟಿ ಮಾಡಿದಂತೆ ಯಾವಾಗ ಇದರಲ್ಲಿ ಚೇತನ ಇರಲಿಲ್ಲ ಚೈತನ್ಯ ಇರಲಿಲ್ಲ ಜಡವಾಗಿತ್ತೆ ಅಲ್ಲ ಯಾವಾಗ ಅದಕ್ಕೆ ದೇವರು ಪ್ರವೇಶ ಮಾಡಿದ್ವಿ ನಾವು ಭಗವಂತ ಅಥವಾ ವಿಷ್ಣು ಅದಕ್ಕೆ ವಿಷ್ಣು ಅಂತೇಳಿ ಹೆಸರಾಯಿತು ದೇವರಿಗೆ ವಿಶ್ವವನ್ನು ಪ್ರವೇಶಿಸಿ ತಾನು ಅದರೊಳಗೆ ಇದ್ದು ಬಿಟ್ಟ ವಿಶ್ವವನ್ನು ವ್ಯಾಪಿಸಿ ವಿಶ್ವವನ್ನೆಲ್ಲ ಅದನ್ನು ಪ್ರವೇಶ ಮಾಡಿದೆ ಅದರೊಳಗೆ ಆವಾಗಲೇ ಅದಕ್ಕೆ ಚೇತನ ಉಂಟಾಯಿತು ಹಾಗಾಗಿ ಈ ಜಗತ್ತೆಲ್ಲವೂ ಬ್ರಹ್ಮಮಯವೇ ಅಥವಾ ವಿಷ್ಣುಮಯವಿ ಅಥವಾ ಭಗವನ್ಮಯವಿ ಅಥವಾ ಆತ್ಮಮಯವೇ ಆಗಿದೆ ಅದಿಲ್ಲದೇ ಈ ಜಗತ್ತಿಗೆ ಜೀವ ಇಲ್ಲ ಹಾಗಾಗಿ ಈ ಜಗತ್ತನ್ನು ಬಿಟ್ಟರು ಬೇರೆ ಯಾವುದಾದರೂ ಇನ್ನೊಂದು ಇದೆ ತತ್ವ ಜಗತ್ತಿನಲ್ಲಿ ಅದೇ ತತ್ವ ಅಡಗಿದೆ ಇನ್ನೊಂದು ಎಲ್ಲಿಯೋ ಒಂದು ಕಡೆ ಇದೆ ಎಲ್ಲಿಯೊಂದು ಬೇರೆ ಕಡೆ ಇದೆ ಅಂತೇಳಿ ತಿಳಿದರೆ ಅದು ಕೇವಲ ಕಲ್ಪನೆ ಅಸತ್ಯವಾದದ್ದು ಬರೀ ತೋರಿಕೆ ಮಾತ್ರ ಅಂಥೇಳಿ ಇಲ್ಲಿ ಬಹಳ ಚೆನ್ನಾಗಿ ಚಿನ್ಮಯಾನಂದ ಸ್ವಾಮಿ ಚಿನ್ಮಯಾನಂದ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ದಾರೆ ವಿವರವಾಗಿ ಇದು ಅರುವತ್ತ ನಾಲ್ಕು ಶ್ಲೋಕ ಹಾಗಾಗಿ ಇವತ್ತು ನಾವು ನೋಡಿದಂಥ ಮೂರು ಶ್ಲೋಕಗಳು ಇನ್ನೊಮ್ಮೆ ನೋಡೋಣ ಯದ್ಭಾಸ ಭಾಸ್ತೆ ಅರ್ಕಾದಿ ಭಾಸ್ ಇಯ್ಯತ್ತು ನ ಭಾಸ್ಯತೆ ಏನ ಸರ್ವಿದಂ ಭಾತಿ ತದ್ ಬ್ರಹ್ಮಿ ಇತ್ಯವಧಾರೇ ಯಾರ ಪ್ರಕಾಶದಿಂದ ಸೂರ್ಯಚಂದ್ರ ಎಲ್ಲೋ ಕೂಡ ಬೆಳಗ್ತಾ ಇದ್ದಾರೋ ಆದರೆ ಈ ಸೂರ್ಯಚಂದ್ರದಿಂದ ಯಾವುದನ್ನು ಬೆಳಗಲಿಕ್ಕೆ ಸಾಧ್ಯವಿಲ್ಲವೋ ಈ ಜಗತ್ತೆಲ್ಲವನ್ನು ಆವರಿಸಿ ಯಾವುದು ಎಲ್ಲವನ್ನು ಬೆಳಗ್ತಾ ಇದೆಯೋ ಅದೇ ಬ್ರಹ್ಮ ಅಂತೇಳಿ ತಿಳಿ ಸ್ವಯಂಮಂತರ್ಬಹಿರ್ವ್ಯಾಪ್ಯ ಭಾಸೆಯನ್ನು ಅಖಿಲಂಜಗತ್ ಬ್ರಹ್ಮ ಪ್ರಕಾಶತೆ ಬಹನಿ ಪ್ರತಾಪ್ತಾಯಸ ಪಿಂಡವತ್ ಅಂದರೆ ತಾನೇ ಒಳ ಹೊರಗೆಲ್ಲ ಜಗತ್ತನ್ನು ವ್ಯಾಪಿಸಿ ಜಗತ್ತನ್ನೆಲ್ಲ ಬೆಳಗ್ತಾ ಇರತಕ್ಕಂಥದ್ದು ಅದೇ ಬ್ರಹ್ಮತತ್ವ ಹೇಗೆ ಅದು ಅಂತೇಳಿ ಹೇಳಿದರೆ ಬೆಂಕಿಯ ಇದು ಕಬ್ಬಿಣದ ಗುಂಡನ್ನು ಕಾದ ಕಬ್ಬಿಣದ ಗುಂಡನ್ನು ಹೇಗೆ ಬೆಂಕಿಯು ಬೆಳಗ್ತದೆ ಅಂದರೆ ಬೆಂಕಿಯೇ ಗೋಳದಂತೆ ಕಾಣಿಸ್ತದೋ ಕಾದ ಕಬ್ಬಿಣದ ಗುಂಡು ಅದೇ ರೀತಿ ಜಗತ್ತೆಲ್ಲವೂ ಕೂಡ ಆತ್ಮದಿಂದ ಬೆಳಗಿಸಲ್ಪಟ್ಟು ಆತ್ಮವೇ ಆಗಿ ಅಥವಾ ಹೌದು ಆತ್ಮವೇ ಆಗಿ ಪ್ರಕಾಶಿಸ್ತದೆ ಜಗದ್ವಿಲಕ್ಷಣ ಬ್ರಹ್ಮ ಬ್ರಹ್ಮಣೋ ಬ್ರಹ್ಮ ಅನ್ಯದ್ಭಾತಿ ಜೇನ್ ಮಿಥ್ಯಾ ಯಥಾ ಮರುಮರೀಚಿಕ ಅಂದರೆ ಜಗತ್ತಿಗಿಂತ ವಿಲಕ್ಷಣವಾದದ್ದು ಬ್ರಹ್ಮದ ಲಕ್ಷಣವಾಗಿದೆ ಬ್ರಹ್ಮಣ್ ಬ್ರಹ್ಮನಿಗಿಂತ ಇನ್ನೊಂದು ಬೇರೆ ಪ್ರತ್ಯೇಕವಾದ ಇಲ್ಲ ಬ್ರಹ್ಮಕ್ಕಿಂತ ಬೇರೆಯಾದ ಯಾವುದಾದ್ರೂ ರೀತಿಯೇ ಬೆಳಗ್ತಾಯಿದೆ ಅಂತೇಳಿ ಹೇಳಿದರೆ ಅದು ಮಿಥ್ಯೆಯೇ ಸರಿ ಹೇಗೆ ಮರುಭೂಮಿಯಲ್ಲೇ ಮರೀಚಿಕೆ ಇದೆ ಅಂತೇಳಿ ಹೇಳ್ತಾರೋ ಹಾಗೆ ಎಷ್ಟು ಸತ್ಯ ಮರೀಚಿಕೆ ಕಣ್ಣಿಗೆ ಕಾಣೋದು ಮಾತ್ರ ಹತ್ತಿರ ಹೋದರೆ ಇಲ್ಲ ಅಲ್ಲಿ ಏನು ಕೂಡ ಕೇವಲ ಒಂದು ಮಿಥ್ಯಾ ಕಲ್ಪನೆ ಹೇಗೆಯೋ ಹಾಗೇ ಬ್ರಹ್ಮಕ್ಕಿಂತ ಭಿನ್ನವಾದದ್ದು ಯಾವುದಾದ್ರೂ ಬೆಳಗ್ತಾಯಿದೆ ಅಂತ ಹೇಳಿದರೆ ಅದು ಕೂಡ ಮರುಭೂಮಿ ಮರೀಚೆಗೆಯಂತಿ ಮಿಥ್ಯವಾದದ್ದು ಅಂಥೇಳಿ ಇಲ್ಲಿ ಅರುವತ್ತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಅರವತ್ತೊಂದು ಅರುವತ್ತೆರಡು ಅರುವತ್ತ ಮೂರು ಶ್ಲೋಕಗಳನ್ನು ನೋಡಿದಾಗಾಯಿತು ಮುಂದಿನ ಅದನ್ನು ನಾಳೆ ದಿವಸ ನೋಡೋಣ ಅರುವತ್ತ ನಾಲ್ಕು ಒಟ್ಟು ಅರವತ್ತೆಂಟು ಶ್ಲೋಕಗಳಿವೆ ಅರುವತ್ತ ನಾಲ್ಕನೇದನ್ನು ನಾಳೆ ನೋಡೋಣ ಹರೇ ರಾಮ ಶ್ರೀಶಂಕರ ಅರ್ಪಿತ ಮಸ್ತು